ಮಾದ್ವ ವಿದ್ವನ್ ಮಂಡಲಿ ಮುಳಬಾಗಿಲಿನ ಮಾದ್ವ ಪ್ರಾಮಣರು ವಿಶೇಷವಾಗಿ ತಮಗೆ ಪೂರ್ವದಿಂದ ಬಂದಿದ್ದ ಜಮೀನನ್ನು ನಂಬಿಕೊಂಡು ಬದುಕುತ್ತಿದ್ದರೆಂದು ಹಿಂದೆ ಹೇಳಿದೆಯಷ್ಟೆ ಅವರಿಗೆ ತಮ್ಮ ದವಸಧಾನ್ಯಗಳನ್ನು ಮಾರಿದರೆ ಬರುತ್ತಿದ್ದಷ್ಟು ಹಣವೇ ಅವರಿಗಿದ್ದ ನಗದು ವರ ನಗದು ಇದರ ಜೊತೆಗೆ ಇನ್ನೊಂದು ಹೊಸ ವರಮಾನ ಏರ್ಪಟ್ಟಿತ್ತು ಅದು ಶ್ರೀಮದ್ ಶ್ರೀಮಧ್ವ ಸಿದ್ಧಾಂತೋ ನಾಹಿನಿ ಸಭೆಯು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 ಸಭೆಗೆ ಎಲ್ಲ ಪ್ರಸಿದ್ಧ ಮಾದ್ವ ಕೇಂದ್ರಗಳಿಂದಲೂ ಜನ ಬರುತ್ತಿದ್ದರು ಅವರಿಗೆ ಸ್ನಾನ ಭೋಜನ ಅಧಿ ಸೌಕರ್ಯಗಳ ವ್ಯವಸ್ಥೆ ತೃಪ್ತಿಕರವಾಗಿರುತ್ತಿತ್ತು ಸಭೆಗೆ ಬಂದ ವಿದ್ವಾಂಸರುಗಳಲ್ಲಿ ಮುಖ್ಯರಾದವರನ್ನು ಒಂದು ಪರೀಕ್ಷಿಕ ಸಮಿತಿಯನ್ನಾಗಿ ಗೊತ್ತು ಮಾಡುತ್ತಿದ್ದರು ಈ ಸಮಿತಿಯು ಮಣಿಮಂಜರಿ ಸಮಧ್ವ ವಿಜಯ ವಾಯುಸ್ತುತಿ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 ಗೊಣಗಾಟ ನಡೆಯುತ್ತಿದ್ದುದುಂಟು ಇಂಥ ಅಸೂಯೆಗಳು ಒಂದು ಮಹಾ ಸಮಾರಂಭದಲ್ಲಿ ಅನಿವಾರ್ಯವಾಗುತ್ತದೆ ನಾವು ಅವನ್ನು ಲೆಕ್ಕಿಸಬೇಕಾಗಿಲ್ಲ ಒಟ್ಟಿನ ಮೇಲೆ ಶ್ರೀ ಮಾಸಿ ಸಭೆಯು ಮಾಧ್ವ ವರ್ಗದ ವಿದ್ವಾನ್ ಮಂಡಳಿಗೆ ಪ್ರೋತ್ಸಾಹಪ್ರದವಾಗಿ ಪ್ರಯೋಜನವಾಗ ಪ್ರಯೋಜನಕರವಾಗಿತ್ತೆಂದು ಧಾರಾಳವಾಗಿ ಹೇಳಬಹುದು ಕೆಲವು ವರ್ಷಗಳಾದ ಮೇಲೆ ಮಾಧ್ವ ಮಠಗಳ ಕಲಹಗಳ ಕಾರಣದಿಂದಲೂ ವೈಯಕ್ತಿಕ ಕರ ಕಲಹಗಳ ಕಾರಣದಿಂದಲೂ ಆ ಸಭೆ ಒಡೆದು ಹೋಗಿ ಬೇರೆ ಸಂಸ್ಥೆಗಳು ಹುಟ್ಟಿಕೊಂಡವು ಒಂದು ನಗುವಿನ ಪ್ರಕರಣ ಜ್ಞಾಪಕಕ್ಕೆ ಬರುತ್ತದೆ ಅಪ್ಪಣ್ಣಾಚಾರ್ಯರು ಮುಳಬಾಗಿಲಿನಿಂದ ತಿರುಪತಿ ಸಭೆಗೆ ಹೋಗುತ್ತಿದ್ದ ಮಹಾವಿದ್ವಾಂಸರುಗಳಲ್ಲಿ ಶ್ರೀ ವ್ಯಾಸರಾಯ ಮಠದ ಅಪ್ಪಣ್ಣಾಚಾರ್ಯರು ಒಬ್ಬರು ಜನಬಾಯಿ ತಿರುಗದೆ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 ಒಂದು ಬೆಳ್ಳಿಯ ತಂಬಿಗೆ ಶಾಲು ಇವನ್ನೆಲ್ಲ ಬಹುಮಾನವಾಗಿ ಕೊಟ್ಟಿದ್ದರು ಅಪ್ಪಣ್ಣಾಚಾರ್ಯರು ಈ ಬೆಲೆಯುಳ್ಳ ಸಾಮಾನುಗಳನ್ನು ಅದರ ಜೊತೆಗೆ ತಮ್ಮ ಕೈಗೂ ಶಿಷ್ಯರಿಗೂ ಬಂದಿದ ದ್ರವ್ಯವನ್ನು ತಮ್ಮ ಸ್ವಂತ ದೇವರ ಪೂಜೆಯ ಪೆಟ್ಟಿಗೆಯನ್ನು ಒಟ್ಟಿಗೆ ಮೂಟೆ ಕಟ್ಟಿ ಒಂದು ಗೋಣಿ ಚೀಲದಲ್ಲಿ ಆ ರಾತ್ರಿ ಅವರ ಪ್ರಯಾಣ ತಮ್ಮೂರಿಗೆ ಆ ಕಾಲದಲ್ಲಿ ಈಗ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ತಿರುಪತಿಯಿಂದ ಪೇಟೆಗೆ ಬರುವ ರೈಲುದಾರಿಯಲ್ಲಿ ದಾರಿಯಲ್ಲಿ ರೇಣಿಗುಂಟ ಎಂಬ ಜಂಕ್ಷನ್ ಇತ್ತು ಅಲ್ಲಿ ಬಂಡಿ ಬದಲಾಯಿಸಬೇಕಾಗಿತ್ತು ಆಗ ನಡುರಾತ್ರಿ ಹನ್ನೆರಡು ಗಂಟೆ ಅಪ್ಪಣ್ಣಾಚಾರ್ಯರು ಅವರ ಶಿಷ್ಯರು ಮೂರನೇ ತರಗತಿಯ ತರಗತಿಯಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವರು ಟೇಣಿಗುಂಟೆಯಲ್ಲಿ ಗಾಡಿ ಬದಲಾಯಿಸಿ ಬೌರಿಂಗ್ಪೇಟೆಗೆ ಬಂದು ಅಲ್ಲಿಂದ ಮಾರನೆಯ ದಿನ ಕಾಲು ಮುಳಬಾಗರಿಗೆ ಬಂದರು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 ಕೊಳೆತ ತೆಂಗಿನಕಾಯಿ ಚುರುಗಳು ಇತ್ಯಾದಿ ಬೆಳ್ಳಿಯ ಸಾಮಾನಾಗಲಿ ಹಣವಾಗಲಿ ಕಾಣಿಸಲಿಲ್ಲ ಎಲ್ಲರಿಗೂ ಆಶ್ಚರ್ಯವಾದದ್ದು ಸ್ವಾಭಾವಿಕ ತಾನೇ ಮುಖ ಜೋಲು ಬಿತ್ತು ಆಚಾರ್ಯರು ಹತ್ತು ನಿಮಿಷ ಮೌನವಾಗಿ ಚಿಂತಿಸಿ ಹೀಗೆಂದರು ಆಚಾರ್ಯರು ಎಲ್ಲಾ ನಾವು ರೈಲು ಡಬ್ಬಾಗೆ ಒಬ್ಬ ನಾಮ ಹಾಕಿದ ದಾಸಿಯ ಹೌದಲ್ಲೋ ಶಿಷ್ಯರು ಹೌಂದು ಹೌಂದು ಆಚಾರ್ಯರು ನೀವು ನಮ್ಮ ಚೀಲ ತರುವುದನ್ನು ಬಿಟ್ಟು ಅವನ ಚೀಲ ತಂದು ಬಿಟ್ಟಿದ್ದೀರೆಂದು ತೋರುತ್ತದೆ ಆ ಶಿಷ್ಯ ಹಾಗಿದ್ದರೂ ಇದ್ದಿತು ಅರ್ಧರಾತ್ರಿ ನಿದ್ದೇಕಣ್ಣಿನಲ್ಲಿ ಒಂದಕ್ಕೆ ಇನ್ನೊಂದು ಭ್ರಮಿಸಿ ಹೀಗೆ ತಪ್ಪು ನಡೆದಿರಬಹುದು ಆಚಾರ್ಯರು ಆ ದಾಸೆಯೇ ಯಾವನೋ ಎಲ್ಲಿ ಈಗ ಪತ್ತೆ ಮಾಡುವುದು ಹೇಗೆ ಇದು ನಮ್ಮ ಪ್ರಾರಬ್ಧ ನಾವು ಅನುಭವಿಸಬೇಕಾದದ್ದು ಹೀಗೆ ಸಮಾಧಾನ ಮಾಡಿಕೊಂಡರು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 ನೈವೇದ್ಯ ಸಮರ್ಪಣೆ ಯಾರಿಂದ ಆಗಬೇಕಾದದ್ದು ಇಂತ ಅವಾಂತರ ವಿಷಯಗಳ ಮೇಲಣ ವಾಗ್ವಾದಗಳ ಪ್ರಸ್ತಾವ ಆ ವರದಿಯ ಪುಸ್ತಕದಲ್ಲಿರುತ್ತಿತ್ತು ಶ್ರೀಮದ್ ಶ್ರೀಮದುತ್ತರಾದಿ ಮಠಕ್ಕೂ ಶ್ರೀಮದ್ವಾ ಸರಾಯಮಠಕ್ಕೂ ತಕರಾರು ಬಂದಿತ್ತೆಂದು ನನ್ನ ಜ್ಞಾಪಕ ಆ ತಕರಾರೇ ಸಭೆಗೆ ಕೊಡಲಿಯಾಯಿತು ಸೆಡು ಸಂಸ್ಥೆ ಅಳಿಯಿತು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 ತಂಬುಹಳ್ಳಿಯಿಂದ ದಕ್ಷಿಣಕ್ಕೆ ಇನ್ನೊಂದು ಮೈಲಿ ಆಚೆ ಮಜ್ಜಿಗೆ ಹಳ್ಳಿ ನಮ್ಮ ಪ್ರಯಾಣದ ದಿವಸ ಬೆಳಿಗ್ಗೆಯೇ ಮೋಡವಾಗಿತ್ತು ತಂಬು ಹಳ್ಳಿಗೆ ಬರುವ ವೇಳೆಗೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು ಅಂಥ ವೇಳೆಯನ್ನು ನಾವು ಕಂಡಿರುವುದು ನಾಲ್ಕೈದು ಸಾರಿ ಮಾತ್ರ ಮಧ್ಯಾಹ್ನ ಹನ್ನೊಂದು ಗಂಟೆ ಸಮಯ ಇರಬಹುದು ಆ ಹೊತ್ತು ನಮಗೆ ಸ್ನಾನ ಭೋಜನಗಳಲ್ಲಿ ಮಠದಲ್ಲಿ ಅನುಕೂಲಿಸಿತೇನೋ ನೋಡೋಣವೆಂದು ನಮ್ಮ ಮೇಷ್ಟರು ಈ ಹಳ್ಳಿಗೆ ಹೋಗಿ ವಿಚಾರಿಸಿದರು ಅವರಿಂದ ದೊರೆತ ಉತ್ತರ ಅನುಕೂಲವಾಗಿತ್ತು ನಾವೆಲ್ಲ ಅಲ್ಲಿಗೆ ಹೋಗಿ ಗಾಡಿಯಿಂದ ಎಳಿದೆವು ಮಠದಲ್ಲಿ ಮೂರು ನಾಲ್ಕು ಕಡೆ ಅಗ್ಗಿಷ್ಟಿಕೆಯಿಂದಲೂ ಬೆಂಕಿ ಕಂಡದಿಂದಲೂ ಮೈಕಾಯಿಸಿಕೊಳ್ಳುತ್ತಾ ವೈದಿಕ ಬ್ರಾಹ್ಮಣರು ಊಟಕ್ಕೆ ಅಣಿ ಮಾಡುತ್ತಿದ್ದರು ನಮ್ಮ ಅದೃಷ್ಟಕ್ಕೆ ಸರಿಯಾಗಿ ಆ ಹೊತ್ತು ದ್ವಾದಶಿ ಮಾಧವ ಸಾಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧೆ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 ಮುಖ್ಯಧಾರವಾದ ದೊಡ್ಡ ಪುಷ್ಕರಣಿ ಇದೆ ಅದರಿಂದ ಉತ್ತರಕ್ಕೆ ಇರುವ ರಸ್ತೆಯಲ್ಲಿ ಪಶ್ಚಿಮಕ್ಕೆ ಹೋದರೆ ಮಜ್ಜಿಗೆ ಹಳ್ಳಿಯ ಮಠ ಸಿಕ್ಕುತ್ತದೆ ಆ ಸ್ವಾಮಿಗಳ ಮನೋಗತವೇನೆಂದರೆ ತಮ್ಮ ಮೇನ ಮೆರವಣಿಗೆ ಶ್ರೀಪಾದರಾಜರ ಮಠದ ಮುಂದೆ ಪೂರ್ವ ದಿಕ್ಕಿಗೆ ನಡೆದು ಸಾಗಿ ಪೇಟೆ ಸಾಲನ್ನು ರಸ್ತೆಯ ಕೊನೆಯಲ್ಲಿ ಉತ್ತರ ಪಾರ್ಶ್ವಕ್ಕೆ ತಿರುಗಿ ಅಲ್ಲಿಂದ ಪಶ್ಚಿಮಕ್ಕೆ ತಿರುಗಿ ಮೇಲೆ ಹೇಳಿದ ಕುಂಟೆ ಉತ್ತರ ಭಾಗದಲ್ಲಿ ಮುಂದಕ್ಕೆ ನಡೆದು ತಮ್ಮ ಮಠ ಸೇರಬೇಕು ಈ ಪ್ಲಾನಿಗೆ ಶ್ರೀಪಾದರಾಜ ಮಠದವರು ಅಡ್ಡಿ ತಮ್ಮ ಮಠದ ಮುಂದೆ ಬಾಜ ಭಜಂತ್ರಿ ಸಮೇತವಾಗಿ ಇನ್ನೊಂದು ಮಠದ ಮೆರವಣಿಗೆ ನಡೆದರೆ ಅದು ತಮ್ಮ ಮಠಕ್ಕೆ ಅವಮಾರ್ಯಾದೆ ಎಂದು ತಕರಾರೆಬ್ಬಿಸಿದರು ತಕರಾರು ಕೋರ್ಟು ಕಚೇರಿಗಳಿಗೂ ಹತ್ತಿತ್ತು ಹೀಗೆ ಹೇಗೆ ತೀರ್ಮಾನವಾಯಿತೋ ನೆನಪಿಲ್ಲ ಈ ಪ್ರಕರಣ ಹಿಂದೂ ಜನ ಜ್ಞಾಪಕದಲ್ಲಿರಿಸಿಕೊಳ್ಳಬೇಕಾದದ್ದು ಸಗಣಿ ಕೂಟ ಶ್ರೀಮನ್ ಮಾಧ್ವ ಮಂಡಳಿಯಲ್ಲಿ ವ್ಯಾಸಕೂಟ ದಾಸಕೂಟ ಎಂಬೆರಡು ಸಪ್ ಸಂಪ್ರದಾಯಗಳು ಪ್ರಸಿದ್ಧವಾದವು ವ್ಯಾಸಕೂಟದವರು ಶ್ರೀ ವೈಷ್ಣವರಲ್ಲಿ ವಡಗಲಿಯವರಂತೆ ವೇದಶಾಸ್ತ್ರಗಳನ್ನು ಪ್ರಮಾಣವಾಗಿರಿಸಿಕೊಂಡವರು ದಾಸಕೂಟದವರು ಶ್ರೀ ವೈಷ್ಣವರ ತೆಂಗಲೆಯವರಂತೆ ಪುರಂದರಾದಿ ಹರಿದಾಸರ ಅನುಭವ ವಚನಗಳನ್ನು ಪ್ರಮಾಣವಾಗಿ ಇರಿಸಿಕೊಂಡವರು ಈ ಎರಡು ಶಾಖೆಗಳ ಜೊತೆಗೆ ಮುಳಬಾಗಿಲಿನಲ್ಲಿ ಸಗಣಿ ಕೂಟವೆಂಬ ಇನ್ನೊಂದು ಸಂಪ್ರದಾಯ ಕೆಲವು ಕೆಲವು ವರ್ಷ ಕಾಲ ಪ್ರಚಲಿತವಾಗಿತ್ತು ಇದರ ವಿಶೇಷ ಲಕ್ಷಣ ಆಚಾರ ನಿಯಮಗಳ ಕಟ್ಟುನಿಟ್ಟು ಇವರಿಗೆ ಏಕಾದಶಿ ಉಪವಾಸ ವಿಷಯದಲ್ಲಿ ತುಂಬಾ ಶ್ರದ್ಧೆ ಆ ಹೊತ್ತು ಎಮ್ಮೆಗಳನ್ನು ಕುಂಟೆಯಲ್ಲಿಳಿಸಿ ತೊಳೆಯಲಿಕ್ಕೆ ಸರಿಯಾದ ದಿವಸ ಅಂದು ಸಂಜೆ ನಾಲ್ಕಕ್ಕೆ ಮುಂಚೆ ಸ್ನಾನವಿಲ್ಲ ಏಕೆಂದರೆ ಯಥಾಪ್ರಕಾರ ವೇಳೆಗೆ ಸ್ನಾನ ಮಾಡಿದರೆ ಯಥಾ ಪ್ರಕಾರ ಹಸಿವೆಯಾದೀತು ಮತ್ತು ಸ್ನಾನ ಕಾಲದಲ್ಲಿ ರೋಮಕೂಪಗಳ ಮೂಲಕ ದೇಹದೊಳಕ್ಕೆ ನೀರಿಳಿದು ಭೋಜನದಂತೆ ಆದೀತು ಆದದ್ದರಿಂದ ತಡೆಯಲಾಗದಾಗುವಷ್ಟು ಹೊತ್ತು ತಡೆದು ಆಮೇಲೆ ಕೊಳದಲ್ಲಿ ಮೈ ಆ ಕೂಡಲೇ ದೇವರ ಪೂಜೆಗೆ ಕೂಡತಕ್ಕದ್ದು ಆಗ ತೀರ್ಥ ಲಭ್ಯವಾಗುತ್ತದೆ ಏಕಾದಶಿಯ ದಿವಸ ತೀರ್ಥ ಮಾತ್ರ ಸೇವಿಸಬೇಕಾದದ್ದು ಇದು ಒಂದು ಅತಿರೇಕ ಲಕ್ಷಣ ಇದಕ್ಕಿಂತ ಚೋದ್ಯವಾದದ್ದು ಇನ್ನೊಂದು ಅದು ಗೋಮಯದ ಪರಮ ಪವಿತ್ರತೆ ಬೆಳಿಗ್ಗೆ ಹಾಸಿಗೆಯ್ ಹಾಸಿಗೆಯಿಂದೇಳುತ್ತಲೇ ಆಕಳ ಸಗಣಿಯನ್ನಷ್ಟು ಸಂಪಾದಿಸಿ ನೀರಿನಲ್ಲಿ ಕದರಿ ಆ ನೀರಿನಿಂದ ಮುಖ ಪ್ರಕ್ಷಾಳನ ಬಳಿಕ ಗೋಮಯದೊಡನೆ ಕಲಸಿದ ಬೃಚ್ಚಿಕೆಯನ್ನು ಹಣೆಯಲ್ಲಿ ಧರಿಸತಕ್ಕದ್ದು ಆಮೇಲೆ ಆ ಸಗಣಿಯ ನೀರನ್ನು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 ಅದರಲ್ಲಿ ಕುಹಕವಿದ್ದರೂ ಇದ್ದಿತ್ತು ಮಡಿ ಆಚಾರ ನೇಮ ಎಂದು ಹೊರಟರೆ ಅದರಲ್ಲಿ ಅತಿಯೂ ವಿಪರೀತವೂ ಆಗುದು ಅಪರೂಪವಲ್ಲ ಸಗಣಿ ಕೂಟವೆಂಬುದು ಅಂಥ ವಿಪರೀತಕ್ಕೆ ದೃಷ್ಟಾಂತ ಆ ಕೂಟ ಬಹುಕಾಲ ಉಳಿದದ್ದಲ್ಲ ಅದರಲ್ಲಿ ಇರಲಿಲ್ಲ ಈಗ ಕೂಟದ ಹೆಸರನ್ನು ಹೇಳುವವರೇ ಇಲ್ಲ